ಐವತ್ತೈದು ಅಕ್ಕ ತಿಂಗಿಯರು ಬಿಸಿಲಿನ ಬಿಸಿಯು ತಗ್ಗುತ್ತಾ ಅದು ಹಣ್ಣಾಗಿ ಬೇಕು ಎನ್ನುವ ಘಟ್ಟಕ್ಕೆ ಬಂದಿತು ಬಂದಿತ್ತು ಭಗವಾನ್ ಆದಿತ್ಯ ದೇವನು ತನ್ನ ಕಿರಣಗಳನ್ನು ಎಳೆದುಕೊಳ್ಳುವುದಕ್ಕೆ ಆರಂಭಿಸಿದನು ಇಡೀ ಹೊತ್ತಾಗುತ್ತಾ ಬಂತು ಅವರು ಬಂದು ಜಗದಿಯ ಮೇಲೆ ಕುಳಿತಿದ್ದಾರೆ ಕಣ್ಣು ಅಂತರ್ಮುಖವಾಗಿ ಪಂಚಭೂತ ಸಂಘಾತವಾದ ಪ್ರಪಂಚ ಚಿತ್ರವನ್ನು ಪರಿಭಾವಿಸುತ್ತಿದೆ ಆಶ್ರಮವಾಸಿಗಳೆಲ್ಲರೂ ಅಲ್ಲಲ್ಲಿ ಕುಳಿತು ಚಿಂತನೆ ಮಾಡುತ್ತಾ ಆವೃತ್ತಿ ಹಾಕುತ್ತಾ ಹಾಕುತ್ತಾ ತಮ್ಮ ತಮ್ಮ ವ್ಯಾಪಾರಗಳಲ್ಲಿ ಮಗ್ನರಾಗಿದ್ದಾರೆ ಭಗವಾನರು ಅವರೆಲ್ಲರಿಂದಲೂ ಅವರವರ ಕಾರ್ಯವನ್ನು ಮಾಡಿಸುವ ಮಾತರೀಶ್ವನಂತಿದ್ದು ತೂಷ್ಣಿಂಗ್ ಕುಳಿತಿದ್ದಾರೆ ಆಶ್ರಮವಾಸಿಯೊಬ್ಬನು ಬಂದನು ಕಾಲು ಸಫಲವಾಗುತ್ತಿದ್ದ ಹಾಗೆಯೇ ಕಣ್ಣು ಬಿಟ್ಟು ಭಗವಾನರು ಏನು ಎಂದರು ಬಂದವನು ಭಯಭಕ್ತಿಗಳಿಂದ ರಾಜದೂತನೊಬ್ಬನು ಬಂದಿದ್ದಾನೆ ಎಂದು ಅರಿಕೆ ಮಾಡಿದನು ಅವರು ಎದ್ದು ಹೋಗಿ ಅತಿಥಿ ಶಾಲೆಯಲ್ಲಿದ್ದ ರಾಜದೂತನನ್ನು ಕರೆದು ಕಂಡರು ಅವನು ತಂದಿದ್ದ ರಾಜಶಾಸನವನ್ನು ಒಪ್ಪಿಸಿದನು ಅದರಲ್ಲಿ ಭಗವಾನರು ಬಂದು ತಮ್ಮ ಪಾದಧೂ ಪಾದ ಧೂಳಿಯಿಂದ ತಮ್ಮ ಪವಿತ್ರ ಮಾಡಬೇಕು ತಮಗೆ ಅನುಕೂಲವಾದ ದಿನವನ್ನು ತಿಳಿಸಿದರೆ ಆಗಮನಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುವುದು ಎಂದು ಬರೆದಿತ್ತು ಭಗವಾನರು ಅದನ್ನು ಅಲ್ಲಿಯೇ ಹೊಡೆದು ನೋಡಿಕೊಂಡು ಮಹಾರಾಜರಿಗೆ ಅರಿಕೆ ಮಾಡು ಅವರು ಬರೆದಿರುವ ವಿಷಯವನ್ನು ಆದಿತ್ಯ ದೇವನಲ್ಲಿ ಅರಿಕೆ ಮಾಡಿ ಉತ್ತರವನ್ನು ಕಳುಹಿಸಿಕೊಡುತ್ತೇವೆಂದು ಎಂದು ಹೇಳಿ ರಾಜದೂತನಿಗೆ ಯಥಾಯೋಗ್ಯವಾದ ಉಪಚಾರಗಳನ್ನು ಮಾಡುವಂತೆ ಕಟ್ಟು ಮಾಡಿ ತಾವು ಹೊರಟು ಬಂದರು ಅವರಿಗೆ ಇಂದು ಏನೋ ವಿಶೇಷವಾಗುವುದೆಂದು ಗೊತ್ತು ಆದರೆ ಅತ್ತ ಕಡೆ ತಿರುಗಿ ನೋಡಿ ಏನೆಂದು ತಿಳಿದುಕೊಳ್ಳಬೇಕೆಂಬ ಕುತೂಹಲವಿಲ್ಲ ಸರಿ ರಾಜದೂತನ ಆಗಮನವೇ ಆ ವಿಶೇಷವಿರಬಹುದು ಎಂದು ಸ್ನಾನಕ್ಕೆ ಇನ್ನೂ ಹೊತ್ತಿದೆ ಎಂದು ಮತ್ತೆ ಹೋಗಿ ಜಗದಿಯ ಮೇಲೆ ಕಣ್ಮುಚ್ಚಿಕೊಂಡು ಕುಳಿತರು ಭಗವಾನರು ಅಲ್ಲಿ ಇರುವರು ಎಂದರೆ ಹಕ್ಕಿಗಳಿರಲಿ ಹಳ್ಳಿಗಳು ಕೂಡ ಹಳ್ಳಿಗಳು ಕೂಡ ಗಟ್ಟಿಯಾಗಿ ನುಡಿಯುತ್ತಿರಲಿಲ್ಲ ಹಾಗೆಯೇ ಅವರು ಅಷ್ಟು ಹೊತ್ತು ಕುಳಿತಿದ್ದರು ಒಳಗೆ ಅವರು ನೋಡುತ್ತಿರುವ ನಿಸ್ತರಂಗ ಚಿದಂಬುದ್ಧಿಯಂತೆ ಹೊರಗೆಯೂ ಪ್ರಶಾಂತವಾಗಿತ್ತು ಹೊರಗೆಯೂ ಪ್ರಶಾಂತವಾಗಿತ್ತು ಕಿವಿಯಲ್ಲಿ ಯಾವಾಗಲೂ ಕೇಳಿಸಾದವು ಕೇಳಿಸಿದಷ್ಟು ದೂರದಲ್ಲಿದ್ದ ಅವರು ಹಠಾತ್ ಆಗಿ ಕಣ್ಣು ಬಿಟ್ಟರು ಎದುರಿಗೆ ಭಗವತಿಯವರು ಬಂದು ಎಷ್ಟೊತ್ತಾಯಿತು ಭಗವಾನರು ಕೇಳಿದರು ಈಗ ತಾನೇ ಬಂದೆ ಸಂಜೆಯ ಸ್ನಾನದ ಹೊತ್ತು ಏಕೋ ಬರಲಿಲ್ಲ ನೋಡೋಣ ಎಂದು ಬಂದೆ ನೋಡು ಸ್ನಾನದ ಹೊತ್ತು ಎಂಬುದನ್ನು ನಮಗೆ ಯಾರಾದರೂ ಜ್ಞಾಪಕ ಕೊಡಬೇಕು ಇಂತಹ ಹುಚ್ಚರ ಕತ್ತಿಗೆ ತೆಕ್ಕೆ ಬಿದ್ದಿದ್ದ ಬಿದ್ದಿದೆ ಈ ಆಶ್ರಮ ನಮ್ಮ ತಾತ ಹೇಳುತ್ತಿದ್ದ ಎಂತೆ ನಮ್ಮ ತಾತ ಹೇಳುತ್ತಿದ್ದಂತೆಯಾದರೆ ಆಶ್ರಮವು ಮಾತ್ರವಲ್ಲ ಈ ಜಗತ್ತೆಲ್ಲ ನಿಮಗೆ ನಿಮಗೆ ತೆಕ್ಕೆ ಬೀಳಬೇಕು ಹಾಗಾದರೆ ನಮ್ಮ ಜೋಳಿಗೆ ಬೆಳೆಯಬೇಕು ಇಷ್ಟಕ್ಕೂ ನಿಮಗೇನು ಯೋಚನೆ ಮಾಡುವವರು ಬೇರೆ ಇದ್ದಾರೆ ಮಾಡಿಕೊಳ್ಳುತ್ತಾರೆ ಅಷ್ಟೇ ತಾನೇ ಮತದಾರ್ಥವೆಲ್ಲ ಅಷ್ಟೇ ನೀನು ಬರಬರುತ್ತಾ ಮಾತಿನಲ್ಲಿ ನಿಪುಣಿಯಾಗಿ ಹೋದೆ ನಡೆ ಸ್ನಾನಕ್ಕೆ ಹೋಗೋಣ ಹೊತ್ತಾದೀತು ಆಯಿತು ಇವತ್ತೇಕೋ ಮನೆಯಲ್ಲೇ ಸ್ನಾನ ಮಾಡೋಣ ಎನಿಸುತ್ತಿದ್ದೆಯಲ್ಲ ಗಂಗೆ ಮನೆಗೆ ಬಂದಿದ್ದಾಳೆ ಎಲ್ಲವೂ ಸಿದ್ಧವಾಗಿದೆ ಬನ್ನಿ ಅಂದು ಭಗವ ಭಗವಾನ ಮನೆಯಲ್ಲೇ ಸ್ನಾನ ಮಾಡಿದರು ಸ್ನಾನ ಮಾಡಿದ್ದು ಭಗವತಿಯವರು ಸ್ನಾನ ಮಾಡಿಸಿ ಸಂಧ್ಯಾ ವಂದನಕ್ಕೆ ಎಲ್ಲವನ್ನೂ ಇಟ್ಟು ತಾನು ಅಗ್ನಿಗೇಹಕ್ಕೆ ಹೋದಳು ಭಗವಾನರ ಸಂಧ್ಯೆಯನ್ನು ಮುಗಿಸಿ ಬಂದು ಅಗ್ನಿಹೋತ್ರವನ್ನು ಮಾಡಿದರು ಆ ವೇಳೆಗೆ ನಡುಮನೆಯಲ್ಲಿ ದೀಪವನ್ನು ಹಚ್ಚಿ ದೀಪವನ್ನು ಹಚ್ಚಿದೆ ಹೊರಗೆ ನಕ್ಷತ್ರಗಳು ಚೆನ್ನಾಗಿ ಕಾಣುತ್ತಿವೆ ಕಣ್ಣು ನಿಷ್ಪ್ರಯೋಜನವಾಗುತ್ತಿದೆ ಚಂದ್ರನು ಇನ್ನೂ ಮೂಡಿಲ್ಲ ಭಗವಾನರು ಬಂದು ನಡುಮನೆಯಲ್ಲಿ ಹಾಕಿದ್ದ ಆಸನದ ಮೇಲೆ ಗೋಡೆಯನ್ನು ಒರಗಿ ಕೊಂಡು ಕುಳಿತರು ಅವರು ಇಂದೇನೋ ಅಗ್ನೇಯ ಅಗ್ನೇಯನ ಮಂತ್ರವನ್ನು ಹೇಳುತ್ತಿದ್ದಾರೆ ಮನಸ್ಸು ಅದರ ಅರ್ಥವನ್ನು ಹರಿಭಾವಿಸುತ್ತಿದೆ ಯೋಧ್ಯ ಸ್ಮಜು ಪುರಾಣ ಮೇನ ಎಂಬ ನಮ್ಮ ಕುಟಿಲವಾದ ಪಾಪಗಳನ್ನು ನಾಶಪಡಿಸಲು ಎಂಬ ಅರ್ಥದ ಮೂರನೆಯ ಪಾದದ ಮೇಲೆ ಒಂದು ಗಳಿಗೆ ನಿಂತಿತು ಹಾಗಾದರೆ ನಮ್ಮನ್ನು ತಪ್ಪು ಹಾದಿಗಿಳಿಯುವ ಪಾಪವಲ್ಲಿದೆ ಆ ಪಾಪವೆನ್ನುವುದೇನು ನಮ್ಮ ಅಪೂರ್ಣತೆ ಆ ಅಪೂರ್ಣತೆಯೇ ಅಶಕ್ತತೆ ಅದರಿಂದಲೇ ನಾವು ದಾರಿದಾರಿಯಾಗುವುದು ಎಂದು ಮುಂತಾಗಿ ಹಲವು ವಿಧವಾಗಿ ಯೋಚನೆ ಹರಿಯಿತು ಯಾರೋ ಬಂದು ನಮಸ್ಕಾರ ಮಾಡಿದರು ಭಗವಾನ್ರಿಗೆ ಅದೇನೂ ಹೊಸದಲ್ಲ ಆದರೆ ಆ ಹೊತ್ತಿನಲ್ಲಿ ಬಂದಿರುವವರು ಯಾರು ಮನಸು ಎಲ್ಲಿಯೋ ಹೋಗಿತ್ತು ದೀಪ ಮೊಂಕಾಗಿದ್ದು ಕಂಡು ತನ್ನ ಕಾರ್ಯವನ್ನು ಸರಿಯಾಗಿ ಮಾಡಲಿಲ್ಲ ಬಂದಿರುವವರು ಹೆಂಗಸರೆಂದು ಹೇಳಿದ ದಿನ ಯಾರು ಎಂಬುದನ್ನು ಹೇಳಲಿಲ್ಲ ಭಗವಾನರು ಸಣ್ಣ ಯಾರು ಎಂದರು ಬಂದವಳು ಅದೇ ದನಿಯಲ್ಲಿ ಅನುಸರಿಸಿ ಸಣ್ಣದಾಗಿ ನಾನು ಮೈತ್ರಿಯಿ ಎಂದರು ಏನು ಬಂದೆ ಈಗಲಾದರೆ ಭಗವಾನರು ಪ್ರಸನ್ನರಾಗಿರುವವರು ಕೇಳಿದವರವನ್ನು ಕೊಡುವವರು ಎಂದು ಬಂದೆ ಅಲಾಪಿನಿ ದೇವಿಯವರ ಪ್ರೀತಿಯ ಸೊಸೆ ನೀನು ಕೇಳಿದುದನ್ನು ಯಾವಾಗಲೂ ಇಲ್ಲವೆನ್ನುವುದಿಲ್ಲ ಅದನ್ನು ನೀನು ಕಾಣೆಯಾ ಬಲ್ಲೆದೇವ ಆದರೆ ಕೇಳುವ ವರವು ನನ್ನ ಯೋಗ್ಯತೆಗೆ ಮೀರಿದುದೇನೋ ಎಂದು ದಿಗಿಲು ನಾನು ಈ ಆಶ್ರಮದಲ್ಲಿಯೇ ಇರಬೇಕೆಂದಿದ್ದೇನೆ ಅಗತ್ಯವಾಗಿ ಆಗಬಹುದು ನಿನಗೆ ಇಲ್ಲಿರಲು ಅಧಿಕಾರವಿಲ್ಲವೆ ನಮ್ಮನ್ನು ಕೇಳಿ ಅಪ್ಪಣೆ ಪಡೆದು ಇರಬೇಕಾದುದ್ದೇನೋ ಹಾಗಲ್ಲ ನಾನು ಇಲ್ಲೇ ಇರುವುದಾದರೆ ನನ್ನ ರಕ್ಷಣೆ ಪೋಷಣ ಮಾರ್ಗದರ್ಶನ ಎಲ್ಲವೂ ತಮ್ಮನ್ನು ಸೇರುವುದು ಈಗ ಆಶ್ರಮವಾಸಿಗಳಿಗೆ ಇದೆಲ್ಲ ಲಭ್ಯವಾಗಿಲ್ಲವೇ ನಾನು ಇತರರಂತ ಕೇಳಲಿಲ್ಲ ಸಮಸ್ಯೆ ಜಟಿಲವಾಯಿತು ಆಗಲೇ ಬಾಯಲ್ಲಿ ಬಾಯಲ್ಲಿ ಬಂದಿದೆ ಏನೇ ವಹಿಸಿಕೊಳ್ಳುವುದಕ್ಕೆ ಸಿದ್ಧವಾಗಿದ್ದೇವೆ ಹೆದರದೆ ಹೇಳು ನಾನು ಕೋರುತ್ತಿರುವುದು ಬರಿಯ ಶಿಷ್ಯತ್ವವನ್ನಲ್ಲ ಹಾಗಾದರೆ ಇನ್ನೇನು ಮಾರ್ಗದರ್ಶನದ ಜೊತೆಗೆ ಸಹಬ್ರಹ್ಮಚಾರಣಿಯಾಗಬೇಕೆನ್ನು ಯಾ ಹೌದು ನನಗೆ ಆಗಲೇ ಮದುವೆಯಾಗಿರುವುದು ನಿನಗೆ ಗೊತ್ತಿಲ್ಲವೆ ದೇವ ನಾನು ಕಲುತ್ತಿರುವುದು ಪತ್ನಿತ್ವವನ್ನಲ್ಲ ಹಾಗಾದರೆ ಇನ್ನೇನು ಮೋಕ್ಷಪತಿತ್ವವನ್ನು ಗುರುವಾಗಿ ಪತಿಯಾಗಿ ನನ್ನಿಂದ ತಾವು ಸೇವೆ ತೆಗೆದುಕೊಳ್ಳಬೇಕೆಂದು ಭಗವಾನರು ಒಂದು ಗಳಿಗೆ ಸುಮ್ಮನಿದ್ದರು ಎಂದರೆ ಐಹಿಕವಾದ ಧನಾಪೇಕ್ಷೆ ಏನೂ ಇಲ್ಲವೆಂದೋ ಹೌದು ನನಗೆ ಬೇಕಾಗಿದ್ದುದು ಅನುಷ್ಕರಣ ಅಮುಷ್ಮಿಕ ಧನ ಅಮು ಅಮುಷ್ಮಿಕ ಧನ ಭಗವಾನರು ಒಂದು ಕಡೆಗೆ ಯೋಚಿಸಿದರು ಏನೂ ತಪ್ಪಿಲ್ಲ ಹೀಗೆ ಮಾಡಿದರೆ ಅರ್ಥವಿಲ್ಲದೆ ಆಡಿಕೊಳ್ಳುವವರ ಬಾಯಿಗೆ ಬೀಗ ಹಾಕಿದಂತೆ ಸರಿ ಎಂದು ನಿಶ್ಚಯಿಸಿಕೊಂಡು ಕಾತ್ಯಾಯಿನಿಯ ಅಪ್ಪಣೆ ಇಲ್ಲದೆ ನಾವು ಏನೂ ಮಾಡುವಂತಿಲ್ಲ ಮೈತ್ರಿಯಿ ಆ ಹೊತ್ತಿಗೆ ಹೋದರೆ ಈ ಹೊತ್ತಿಗೆ ಹೋದರೆ ಭಗವಾನರು ನಿಶ್ಶಯಂಕೆಯಾಗಿ ವರಪ್ರದಾನ ಮಾಡುವರೆಂದು ಆಕೆಯೇ ಹೇಳಿದರು ಭಗವಾನರು ತಲೆಯಲ್ಲಾಡಿಸಿದರು ಹಾಗಾದರೆ ಆಗಬಹುದು ಮೈತ್ರಿಯು ಎದ್ದು ನಮಸ್ಕಾರ ಮಾಡಿದರು ಭಗವಾನರು ನಕ್ಕರು